ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶ್ರೀ ಗಣೇಶಾಯ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ವೇದವ್ಯಾಸ ಭಗವಾನ್ ಮಹರ್ಷಿ ಕೃತ ಭಗವಾನ್ ವೇದವ್ಯಾಸ ಮಹರ್ಷಿಗಳಿಂದ ವಿರಚಿತವಾದ ಶಿವಮಹಾಪುರಾಣದ ಮೊದಲನೇ ವಿದ್ಯೇಶ್ವರ ಸಂಹಿತೆಯಲ್ಲಿ ಸಾಧ್ಯ ಸಾಧನ ಖಂಡವನ್ನು ನೋಡಿದ್ದೇವೆ ಎರಡನೇದಾದ ರುದ್ರಸಂಹಿತೆಯಲ್ಲಿ ಸೃಷ್ಟಿಖಂಡವನ್ನು ನೋಡಿದ್ದೇವೆ ಎರಡನೇ ಸೃಷ್ಟಿಖಂಡದ ಬಳಿಕ ಎರಡನೇದು ಸತೀಖಂಡ ರುದ್ರ ಸಂಹಿತೆಯಲ್ಲಿ ಸತೀಖಂಡದಲ್ಲಿ ಈಗ ಹತ್ತನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ ಶ್ರೀಹಿ ಓಂ ನಮಃ ಶಿವಾಯ ಅಥ ಶ್ರೀ ಶಿವಮಹಾಪುರಾಣಿ ರುದ್ರ ಸಂಹಿತಾಂ ಸತೀಖಂಡೇ ದಶಮೋಧ್ಯ ಅರುವತ್ತೊಂದು ಶ್ಲೋಕಗಳಿವೆ ಈ ಅಧ್ಯಾಯದಲ್ಲಿ ಈಗ ಕಥೆ ಮುಂದುವರಿತಾ ಇದೆ ಅಂದರೆ ರತಿಮನ್ಮಥರು ಶಿವನಿದ್ದಲಿಗೆ ಹೋಗ್ತಾರೆ ಅಂತೇಳಿ ಅಲ್ಲಿ ನಂತರ ಏನಾಯಿತು ಅಂತೇಳಿ ಕಥೆ ಮುಂದುವರಿತದೆ ನಾರದ ಬ್ರಹ್ಮನ್ ವಿಧೇ ಮಹಾಭಾಗಧನ್ಯಸ್ತಂ ಶಿವಶಕ್ತಧೀ ಕಥಿತು ಚರಿತ್ರ ಮೇ ಶಂಕರ್ಯ ಪರಾತ್ಮನಃ ನಿಜಾಶ್ರಮೇ ಗತೆ ಕಾ ಸಗಣೇ ಸರತೀತ್ಕಾರ್ಷೀಹಿ ತ್ವ ತರಿತ್ರ ವದಾಧುನಾ ನಾರದ ಮುನಿ ಕೇಳ್ತಾನೆ ಬ್ರಹ್ಮನಲ್ಲಿ ಮಹಾಮಿಮನಾದ ಓ ಬ್ರಹ್ಮಣೇ ಮಹಾಭಾ ಬ್ರಹ್ಮನ್ ವಿಧೇ ಶಿವಭಕ್ತನಾನು ಧನ್ಯನು ಶಿವಸಕ್ತಧೀ ತ್ವಧನ್ಯ ಇಂತಹ ನೀನು ಶಂಕರನ ಶಂಕರಸ್ಯ ಪರಾತ್ಮನಃ ಶಂಕರಸ್ಯ ಉತ್ತಮವಾದ ಚರಿತ್ರೆಯನ್ನು ಚರಿತ್ರಂ ಮೇ ಕಥಿತ ನನಗೆ ಹೇಳಲ್ಪಟ್ಟಿತು ನಿನ್ನಿಂದ ನೀನು ಹೇಳಿರುವೆ ನನಗೆ ನಿಜಾಶ್ರಮೇ ಗತಿ ಕಾಮೇ ಕಾಮೇ ಸ ರತೌ ಮನ್ಮಥನು ರತಿ ಸಹಿತನಾಗಿ ರತಿಯೊಡನೆಯೂ ಸ ಗಣಿ ಪರಿವಾರದೊಡನೆಯೂ ಗಣ ತನ್ನ ಗಣಗಳೊಡನೆಯೂ ನಿಜಾಶ್ರಮೇಗತೆ ತನ್ನ ಆಶ್ರಮಕ್ಕೆ ತನ್ನ ಸ್ವಂತ ಸ್ಥಾನಕ್ಕೆ ಸ್ವಸ್ಥಾನಕ್ಕೆ ತೆರಳಲು ತತಃ ಕಮಾಶೀತ್ ಶೀನು ತ್ವ ಏನು ಮಾಡಿದೆ ತತ್ ಚರಿತ್ರ ಅಧುನಾ ಮುಂದಿನ ಚರಿತ್ರೆಯನ್ನು ಈಗ ಹೇಳು ಅಂತೇಳಿ ಕೇಳ್ತಾನೆ ನಾರದ ಆಗ ಬ್ರಹ್ಮ ಹೇಳ್ತಾನೆ ಬ್ರಹ್ಮವಾಚ ಶೃಣು ನಾರದ ಸಪ್ ಸುಪ್ರೀತ್ಯ ಚರಿತ ಶಶಿಮೌಲ ಯವಣ ಮಾತ್ರೇಣ ನಿರ್ವಿಕಾರೋ ಭೇ ನರ ಅಲ್ಲೇ ನಾರದನೇ ಚಂದ್ರಶೇಖರನ ದಿವ್ಯಚರಿತ್ರೆಯನ್ನು ಹೇಳ್ತೇನೆ ಆ ದರದಿಂದ ಕೇಳು ನಾರದ ಶಶಿಮೌನ ಚರಿತು ಸುಪ್ರೀತಿಯ ಶೃಣು ಅದನ್ನು ಕೇಳಿದ ಮಾತ್ರದಿಂದಲೇ ನರನು ಕಾಮವಿಕಾರವಿಲ್ಲದಾಗುವನು ಯವಣ ಮಾತ್ರೇಣ ನರ ನಿರ್ವಿಕಾರೋ ಭತ್ ನಿಜಾಶ್ರಮಂಗತೆ ಕಾ ಮೇ ಪರಿವಾರ ಸಮನ್ವಿಧೇ ಯತ್ ಬೂವ ತದಾ ಜಾತಂ ತಚ್ಚರಿತ್ರ ನಿಬೋಧ ಮೇ ಮನ್ಮಥನ್ ತನ್ನ ಪರಿವಾರದೊಡನೆ ಆಶ್ರಮಕ್ಕೆ ತೆರಳಿದ ಮೇಲೆ ಕಾಮ ಪರಿವಾರ ಸಮನ್ವಿ ನಿಜಾಶ್ರಮ ಗತಿ ಏನಾಯಿತೆಂಬ ಚರಿತ್ರೆಯನ್ನು ಹೇಳುವೆನು ಕೇಳು ಯದ್ ತದಾ ಅವಾಗ ಜಾತರಿ ಉಂಾದಂತಹ ಆ ಚರಿತ್ರೆಯನ್ನು ನಿಬೋಧ ಮೇ ನನ್ನಿಂದ ತಿಳ್ಕೊ ನಷ್ಟೋ ಭೂ ನಾರದ ಮಧೋ ಇಸ್ಮಯೋ ಭೂಚಮೇ ಹೃದಿ ನಿರಾನಂದ ಸುನೆ ಅಪೂರ್ಣೆ ನಿಜ ಹೀಗೆ ಶಿವನನ್ನು ಮೋಹಗೊಳಿಸಲು ನನ್ನ ಮನೋರಥವು ಪೂರ್ಣವಾಗದಿರಲು ನಾರದ್ಯ ನಾರದನೇ ಅಪೂರ್ಣೇ ಮುನೇ ಎಳೆ ಮುನಿಯೇ ನಾರದನೆ ಅಪೂರ್ಣೆ ನಿಜ ಮನೋರಥೆ ನನ್ನ ಶಿವನನ್ನು ಮೋಹಗೊಳಿಸಬೇಕೆನ್ನತಕ್ಕಂಥ ಮನೋರಥವು ಅಪೂರ್ಣವಾಗಲು ಪೂರ್ಣವಾಗದಿರಲು ಪೂರೈಸಲಿಕ್ಕೆ ಇರಲು ತುಂಬ ದುಃಖವಾಗಿ ಗರ್ವವೆಲ್ಲ ಇಳಿದು ಹೋಯಿತು ನಷ್ಟ ಅಭೂತ್ ಮದ ಗರ್ವವೆಲ್ಲ ಎಳೆದುಹೋಯಿತು ವಿಸ್ಮಯ ಅಭೂತ್ ಚ ಮೇ ಹೃದಿ ನನ್ನ ಮನಸಿನಲ್ಲಿ ತುಂಬ ಆಶ್ಚರ್ಯವೂ ಆಯಿತು ಆಶೋಚಂ ಬಹುಧ ಚಿತ್ತೇ ಗೃಹೀಯತ್ ಸಕಥಂ ಸ್ತ್ರಿಯರ್ವಿಕಾರೋ ಶಂಕರೋ ಯೋಗತತ್ಪರ ಆಗ ಮನಸ್ಸಿನಲ್ಲಿ ಹೀಗೆ ಆಲೋಚಿಸಿದೆ ಬಹು ಆಲೋಚಿಸಿದೆ ಬಹುಧಾ ಚಿತ್ತೆ ಆಶೋಚಂ ಶೋಕಿಸಿದೆ ಸಹ ಶಿವನು ಸ್ತ್ರೀಯನ್ನು ಹೇಗೆ ಪರಿಗ್ರಹಿಸನು ಸ್ತ್ರೀಯಂ ಕಥಂ ಗೃಹೀಯಾತ್ ಅಂತೇಳಿ ಆಲೋಚಿಸಿದೆ ಆ ಶಿವನು ಯಾವ ವಿಕಾರವೂ ನಿರ್ವಿಕಾರೋ ಜಿತಾತ್ಮ ಜಿತೇಂದ್ರಿಯನು ಸಹ ಶಂಕರ ಆ ಶಿವನು ಯೋಗತತ್ಪರಃ ಜ್ಞಾನಯೋಗದಲ್ಲಿರುವವನು ಅವನು ಹೇಗೆ ಸ್ತ್ರೀಯನ್ನು ಪರಿಗ್ರಹಿಸಿಯಾನು ಅಂತೇಳಿ ಮನಸ್ಸಿನಲ್ಲಿ ಆಲೋಚಿಸಿದೆ ಅಂತ ಹೇಳ್ತಾನೆ ಬ್ರಹ್ಮ ಇತ್ತ ವಿಚಾರ್ಯ ಬಹುಧಾ ತದಾಹಂ ವಿಮದೋ ಮುನಿ ಹರಿಂತಂ ಸೋಸ್ಮರ ಭಕ್ತಿಯ ಶಿವಾತ್ಮನಃ ಸ್ವದೇಹದ ಇತ್ತ ಬಹುಧಾ ವಿಚಾರ್ಯ ಹೀಗೆ ತುಂಬ ಆಲೋಚಿಸಿ ತದಾ ಆವಾಗ ಅಹಂ ನಾನು ಮುನೇ ಅಯಾಮುನಿಯೇ ಮುನಿಯೇ ವಿಮದ ಮದವನ್ನು ಅಹಂಕಾರವನ್ನು ಬಿಟ್ಟವನಾಗಿ ಸ್ವದೇಹದ ನನಗೆ ಶರೀರವನ್ನು ದೇಹವನ್ನ ಕೊಟ್ಟಂತಹ ಶಿವ ಆತ್ಮಾನಂ ಶಿವಸ್ವರೂಪಿಯು ತಂ ಹರಿಂ ಅಂತಹ ಹರಿಯನ್ನು भक्त भक्त विष्णु भक्त अस्मर स्मरीस <coughs> अस्तवच शुभस्त्रीनवाक्यसम तछ्रुवा भगवाशु बिर्भूव आवि आविर्बभूव ನನ್ನ ಮುಂದೆ ಪುರತ ಅಂದರೆ ದೀನವಾಕ್ಯಗಳಿಂದಲೂ ಶುಭ ಸ್ತೋತ್ರಗಳಿಂದಲೂ ಆ ವಿಷ್ಣುವನ್ನು ಸ್ತೋತ್ರ ಮಾಡಿದೆ ದೀನವಾಕ್ಯ ಸಮನ್ವಿತೈ ಶುಭ ಸ್ತೋತ್ರೈ ಅಸ್ತವಂ ಅದನ್ನು ಕೇಳಿ ಭಗವಂತನಾದ ಹರಿಯು ತತ್ ಶುತ್ವ ಭಗವಾಂ ಆಶು बहु मे पु न न आविर्बभूव हि प्रत्यक्षनाद चतुर्भुजोरविंदक्षांगधारी गदाधर लसत्तपट श्यामतुर्भक्त हरि भक्त प्रिय हरि भक्तवत्सलनाद आ हरियु ನಾಲ್ಕು ಬಾಹುಗಳುಳ್ಳವನಾಗಿದ್ದನು ಚತುರ್ಭುಜ ಅರವಿಂದ ಅಕ್ಷಃ ಅರವಿಂದದಂತೆ ಅಂದರೆ ಕಮಲದಂತೆ ಕಣ್ಣುಗಳುಳ್ಳವನಾಗಿದ್ದ ಅಕ್ಷಿಗಳುಳ್ಳವನಾಗಿದ್ದ ಶಾರ್ಂಗಧಾರಿ ಶಾರ್ಂಗಧನುಸ್ಸನ್ನು ಧರಿಸಿದ್ದ ಗದಾಧರ ಕೌಮೋದಕಿ ಗದೆಯನ್ನು ಧರಿಸಿದ್ದ ಶಾರ್ಂಗವೆಂಬ ಧನುಸ್ಸನ್ನು ಧರಿಸಿದ್ದ ಆಮೇಲೆ ಲಸತ್ ಪೀತಪಟ ಪೀತಾಂಬರ ಪೀತಪಟ ಪೀತಾಂಬರವನ್ನು ರೇಷ್ಮೆ ಬಟ್ಟೆಯನ್ನು ಲಸತ್ ಪ್ರಕಾಶಿಸ್ತಾ ಇರತಕ್ಕಂತಹ ಪೀತಾಂಬರವನ್ನು ಹುಟ್ಟಿದ್ದ ನೀಲವಾದ ಶರೀರದಿಂದ ಪ್ರಕಾಶಿಸ್ತಾ ಇದ್ದ ಆ ಪ್ರತ್ಯಕ್ಷನಾದಂಥ ಶ್ರೀಹರಿ ಅವರೀತಿದ್ದ ಅಂತ ಚತುರ್ಭುಜನು ಅರವಿಂದಾಕ್ಷನು ಶಾರಂಗಧಾರಿಯು ಗದಾಧರನು ಪೀತಪಟನು ಶ್ಯಾಮತನು ಭಕ್ತಪ್ರಿಯನೂ ಶ್ರೀಹರಿ ತಂದೃಷ್ಟ್ ತಾದೃಶಮಹಂ ಸುಶರಣ್ಯಂ ಮುಹುರ್ಮುಹು ಅಸ್ತವಂಚ ಪುನಃ ಪ್ರೇಮಾ ಬಾಷ್ಪ ಗದ್ಗದಯ ಗಿರ ಹೀಗಿರುವ ರಕ್ಷಕನಾದ ಹರಿಯನ್ನು ನೋಡಿ ತಾದೃಶ್ ಸುಶರಣ್ಯ ತಂ ದೃಷ್ಟ್ಯ ಅಂದರೆ ಆಶ್ರಯಸ್ಥಾನ ರಕ್ಷಕ ಅಂಥೇಳಿ ಶರಣ್ ಶರಣಂ ಅಂದರೆ ಗೃಹಂ ಅಂತೇಳಿ ಅರ್ಥ ಮನೆ ಆಶ್ರಯಸ್ಥಾನ ಸುಶರಣ್ಯಂ ಆಶ್ರಯಿಸಲು ಯೋಗ್ಯನಾದಂತಹ ವ್ಯ ಶ್ರೀಹರಿಯನ್ನು ನೋಡಿ ತಮ್ ದೃಷ್ಟ ನಾನು ಭಕ್ತಿ ಭಕ್ತಿಪೂರ್ವಕವಾಗಿ ಅಹಂ ಪ್ರೇಮಣ ಬಾಷ್ಪಗದ್ಗದಯಾಗಿರ ಆನಂದ ಬಾಷ್ಪದಿಂದ ನುಡಿಯು ತೊದರುತ್ತಿರಲು ಮುಹುರ್ಮುಹು ಪುನಃ ಪುನಃ ಸ್ತೋತ್ರ ಮಾಡಿದೆನು ಅಸ್ತವಂ ಹರಿರಕರ್ಣ್ಯ ಸ್ತೋತ್ರಂ ಸುಪ್ರಸನ್ನ ಉವಾಚ ಮಾಂ ದುಃಖ ನಿಜಭಕ್ತ ಬ್ರಹ್ಮಾಂಡಂ ಶರಣಂಗತ ಅಂದರೆ ಭಕ್ತರ ದುಃಖವನ್ನು ನೀಗುವಂತಹ ಹರಿಯು ನಿಜಭಕ್ತ ದುಃಖ ದುಃಖವನ್ನು ಹಾನಿ ಮಾಡತಕ್ಕಂಥವನು ದುಃಖವನ್ನು ಅಪಹರಿಸತಕ್ಕಂಥವನು ನಿಜ ತನ್ನ ನಿಜವಾದ ಭಕ್ತರ ಅವನು ಹರಿಹಿ ತತ್ ಸ್ತೋತ್ರಂ ಆಕರ್ಣ್ಯ ನನ್ನ ಆ ಸ್ತೋತ್ರವನ್ನು ಕೇಳಿ ಪ್ರಸನ್ನನಾಗಿ ಸುಪ್ರಸನ್ನ ಶರಣಂಗತ ಬ್ರಹ್ಮಾಂಡಂ ಮಾಂ ಉಚ शरणागतना ब्रह्मन नुगे हरिर्वाच विधेम लोककारक स्मरण मेदि हरी उचरी हेतने विधे ब्रह्म महाप्राजन ಎಲೆ ವಿಧಿಯೇ ಬ್ರಹ್ಮಣೇ ಲೋಕಕಾರಕ ತ್ವ ಧನ್ಯ ಸೃಷ್ಟಿ ಕರ್ತನಾಂತ ಲೋಕಕ್ಕೆ ಕಾರಣನಂತಾನು ಧನ್ಯನು ಆದರೆ ಅದ್ಯ ಇವಾಗ ಕಮರ್ಥ ಸ್ಮರಣ ಕ್ರಿಯೆ ನುತಿ ಮೇ ಅಂದರೆ ಮಮ ಈಗ ನನ್ನನ್ನು ಯಾಕೆ ಸ್ಮರಿಸಿದೆ ಅದಕ್ಕಾಗಿ ನನ್ನನ್ನು ಸ್ತು ಸ್ತುತಿಸ್ತಾ ಇದೆಯಾ ಅಂತೇಳಿ ಕೇಳ್ತಾನೆ ಶ್ರೀಹರಿ ಕಂಜಾತೇ ಮಹದ್ದುಖಂ ಮದಗ್ರೆ ತದ್ವದಾಧುನಾ ಶಮಯ್ಯಾಮಿ ತತ್ಸರ್ವ ಅತ್ರ ಕಾವ್ಯಾಚಾರಣ ಸಂಪೂರ್ಣ ಭಯವನ್ನು ಕೊಡ್ತಾನೆ ಶ್ರೀಹರಿ ಏನು ಅಂತ ಕಂ ಜಾತ ಮಹದ್ದುಖಿನಗೆ ಅಂತಹ ದೊಡ್ಡ ವಿಪತ್ತು ದುಃಖ ಏನಾಯಿತು ಏನು ಬಂದಿದೆ ಕಂ ತೇ ಮಹದ್ದುಖಂ ಜಾತ ಏನು ನಿನಗೆ ದೊಡ್ಡ ದುಃಖ ಏನು ಬಂತು ಮದಗ್ರೇ ತದ್ ವದ ಅಧುನಾ ಈಗ ನನ್ನ ಎದುರಿಗೆ ಅದನ್ನೆಲ್ಲ ಹೇಳು ಅದನ್ನು ಹೇಳು ಶಮಯ್ಯಾಮಿ ತತ್ಸರ್ವ ಅತ್ರ ಕಾರ್ಯ ವಿಚಾರಣ ಖಂಡಿತವಾಗಿಯೂ ನಿಶ್ಚಯವಾಗಿಯೂ ಅದನ್ನೆಲ್ಲವನ್ನು ನಾನು ಶಮನ ಮಾಡ್ತೇನೆ ಇದರಲ್ಲಿ ಮತ್ತೆ ನೀನು ವಿಚಾರಿಸಬೇಕಾದಿಲ್ಲ ಸಂಶಯ ಪಡಬೇಕಾದ್ದಿಲ್ಲ ಬ್ರಹ್ಮೋವಾಚ ಇತಿ ವಿಷ್ಣುರ್ವಚ ಶ್ರಿಂಚಿದು ಕಂಚಿದುಚ್ಛಸಿತ ನನಃ ಅವೋಚಂ ವಚನ ವಿಷ್ಣು ಪ್ರಣಮ್ಯ ಸುಹೃತಾಂಜಲಿ ಬ್ರಹ್ಮ ಹೇಳ್ತಾನೆ ವಿಷ್ಣುರ್ವಚ ಲಕ್ಷ್ಮೀಪತಿಯು ಅಂದರೆ ಹೀಗೆ ವಿಷ್ಣು ಹೇಳಿದಂಥ ಮಾತುಗಳನ್ನು ಕೇಳಿ ವಿಷ್ಣುರ್ವಚ ಇತಿ ವಿಷ್ಣುರ್ವಚ ಶುತ್ವಾ ನಾನು ಸ್ವಲ್ಪ ಸಮಾಧಾನವನ್ನು ಹೊಂದಿ ಕಿಂಚಿತ್ ಉಚ್ಛಿತಾನ ಸ್ವಲ್ಪ ಉಸಿರು ತಕ್ಕೊಂಡೆ ನಾನು ಉಚ್ಛಾಸ ಅಂದರೆ ಸಮಾಧಾನ ನಿಶ್ವಾಸ ನಿಟ್ಟುಸಿರು ಬಿಡೋದು ಅಂದ್ರೇನು ಹೊರಗೆ ಬಿಟ್ಟೆ ಉಸಿರು ಅಂತೇಳಿದರೆ ಅದು ದುಃಖವನ್ನು ಸೂಚಿಸುವಂತಹ ಶಬ್ದ ಇಲ್ಲಿ ಸ್ವಲ್ಪ ಸಮಾಧಾನ ಆಯಿತು ಅಂತೇಳಿ ಕಿಂಚಿದು ಉಚ್ಛಸಿತಾನಃ ಇಂದ ಸ್ವಲ್ಪ ಉಸಿರು ತಗೊಂಡು ನಾನು ಹಬ್ಬ ಅಂತೇಳಿ ಸ್ವಲ್ಪ ಧೈರ್ಯ ಅವೋಚಂ ವಚನಂ ವಿಷ್ಣುಂ ಪ್ರಣಮ್ಯ ಸುಕೃತಾಂಜಲಿ ಸ್ವಲ್ಪ ಸಮಾಧಾನವನ್ನು ಹೊಂದಿ ಅಂಜಲಿಬದ್ಧನಾಗಿ ನಮಸ್ಕರಿಸಿ ಪ್ರಣಮ್ಯ ಹೀಗೆ ಹೇಳಿದೆ ವಚನಂ ಅವೋಚಂ ವಿಷ್ಣು ವಿಷ್ಣುವನ್ನು ಕುರಿತು ಅಂಜಲಿಬದ್ಧನಾಗಿ ಹೀಗೆ ಹೇಳಿದೆ ಅವೋಚಂ ಅಂದರೆ ಉವಾಚ ಅಂತೇಳಿ ಹೇಳಿದ ಹಾಗೆ ಅವೋಚಮ್ ಹೇಳಿದೆ ಅಂತೇಳಿ ಹೂವಾಚ ಅಂದರೆ ಪ್ರಥಮ ಪುರುಷದಲ್ಲಿ ಬರ್ತದೆ ಅವನು ಹೇಳಿದ ಅಂಥೇಳಿ ಇಲ್ಲಿ ನಾನು ಹೇಳಿದೆ ಅಂತ ಹೇಳಿದಕ್ಕೆ ಅವೋಚಂ ಅಂತೇಳಿ ಬರ್ತದೆ ಬ್ರಹ್ಮೋವಾಚ ದೇವದೇವ ರಮಾನಾಥ ಮಧ್ವಾರ್ಥಾಂ ಶೃಣು ಶುತ್ ಚ ಕರು ಹರ ದುಖಾನಥನೇ ಅಂದರೆ ಲಕ್ಷ್ಮೀಪತಿಯೇ ಮದ್ವಾರ್ತ ಶೃಣು ಮಾನದ ನಮ್ಮ ಮಾನವನ ಕಾಪಾಡುವನು ಮಾನ ದೀತ ಮಾನದ ನಮಗೆ ಮಾನವನ ಗೌರವವನ್ನು ಕೊಡತಕ್ಕಂಥವನು ಹಾಗೂ ಇದ್ದದನ್ನು ಕಾಪಾಡ್ತಕ್ಕಂಥವನು ಆದಂತಹ ಓ ಪ್ರಭು ಎ ಶುಣು ಆರ್ತಾಂ ನನ್ನ ಸಮಾಚಾರವನ್ನು ನನ್ನ ವಾರ್ತೆಯನ್ನು ಕೇಳು ಶುತ್ವಾಚ ಕರುಣಾಂಕೃತ್ವ ಬಳಿಕ ಅದನ್ನು ಕೇಳಿ ಹ್ಞೂ ಕರುಣೆಯನ್ನು ಮಾಡಿ ನಮ್ಮ ಮೇಲೆ ಕರುಣೆಯನ್ನು ತೋರಿ ಹರ ದುಃಖ ಕಮ್ ಆವಹ ಹ್ಞೂ ಹೋಗಲಾಡಿಸು ಹಾಗೂ ಕ್ಷಮಾವಹ ಅಂದರೆ ಶಮ್ ಅಂದರೆ ಶಾಂತಿ ಮಂಗಳ ಮಂಗಳವನ್ನು ಸುಖವನ್ನು ಉಂಟು ಮಾಡು ಕಮ್ಮಂದರೆ ಸುಖ ಸುಖವನ್ನು ಉಂಟು ಮಾಡು ದುಃಖವನ್ನು ಹೋಗಲಾಡಿಸಿ ಅಂತೇಳಿ ಹೇಳ್ತಾನೆ ರುದ್ರಸಮೋ ಸಮ್ಮೋಹನಾಥಂ ಹಿ ಕಾಮಂ ಪ್ರೇಷಿತವನಹಂ ಪರಿವಾರಯುತ ವಿಷ್ಣು ಸಮಾರಧು ಬಾಂಧವಂ ಕಥೆಯನ್ನು ಹೇಳ್ತಾನೆ ಈಗೇನಾಯಿತು ಅಂತೇಳಿ ರುದ್ರನನ್ನು ಮೋಹಗೊಳಿಸಲು ರುದ್ರಸಮ್ಮೋಹನಾಥಂ ಹಿ ಕಾಮಂ ಪ್ರೇಷಿತವಾನ್ ಅಹಂ ನಾನು ಮನ್ಮಥನನ್ನು ಕಳಿಸಿದ್ದೆ ಹೇಗೆ ಪರಿವಾರಯುತ ಸ ಮಾರ ಮಧು ಬಾಂಧವಂ ಮಾರ ಗಣಗಳೊಡನೆಯೂ ಮತ್ತು ರತಿ ವಸಂತರಿಂದ ಕೂಡಿದ ಪರಿವಾರದೊಡನೆಯೂ ನಾನು ವಿಷ್ಣು ಅಯ್ಯ ವಿಷ್ಣುವೇ ರುದ್ರಸಮ್ಮೋಹನಾರ್ಥವಾಗಿ ಇವರನ್ನೆಲ್ಲ ಕಳಿಸಿದ್ದೆ ಶಿವನನ್ನು ಸಮ್ಮೋಹನಗೊಳಿಸಲು ಚಕ್ರಸ್ತೆ ವಿವಿಧೋಪಾಯನ್ ನಿಷ್ಫಲ ಅಭವಂಶ್ಚೇ ನವತ್ತ ಸಂಮೋಹೋ ಯೋಗಿ ಸಮದರ್ಶಿನ್ ಅವರೆಲ್ಲರೂ ರುದ್ರನನ್ನು ಬಳಿಗಿ ಹೋಗಿ ಅನೇಕ ಪ್ರಯತ್ನಗಳನ್ನು ಮಾಡಿದರು ತೇ ವಿವಿಧ ಚಕ್ರು ತೇ ನಿಷ್ಫಲ ಅಭವಂಚ ಆದರೆ ಅವೆಲ್ಲವೂ ಕೂಡ ನಿಷ್ಫಲವಾದವು ಅಂದರೆ ನಾ ಅಭವತ್ ತಸ್ಯ ಸಮೋಹ ಅವನಿಗೆ ಸಮೋಹ ಉಂಟಾಗಲಿಲ್ಲ ಎಂಥವನಿಗೆ ಅವನು ಯೋಗಿನಃ ಸಮದರ್ಶಿನಃ ಎಲ್ಲೆಡೆಯಲ್ಲಿಯೂ ಏಕರೂಪವಾದ ಬ್ರಹ್ಮವಸ್ತುವನ್ನು ನೋಡ್ತಾ ಇರತಕ್ಕಂತಹ ಸಮದರ್ಶಿನ ಬ್ರಹ್ಮಸ್ವರೂಪನಾದ ಆ ಜ್ಞಾನಯೋಗಿ ಶಿವನಿಗೆ ಮೋಹವೇ ಹಾಗಾಗಿ ಮೋಹ ನಾವು ಹೇಗಿರಬೇಕು ಎಲ್ಲೆಡೆ ಇಲ್ಲಿಯೂ ಏಕರೂಪವಾದ ಬ್ರಹ್ಮವಸ್ತುವನ್ನೇ ನೋಡಬೇಕು ಸೃಷ್ಟಿಯಲ್ಲಿ ಎಲ್ಲದರಲ್ಲಿ ಕೂಡ ಆಗ ನಮಗೆ ಮೋಹ ಉಂಟಾಗುವುದಿಲ್ಲ ಅಂತೇಳಿ ಇದರ ಒಂದು ಸೂಚನೆ ಆಮೇಲೆ ಇತ್ಯಾಕರ್ಣ್ಯವಚೋ ಮೇಹಿ ಹರಿರ್ಮಾಂ ಪ್ರಾಹ ವಿಸ್ಮಿತ ವಿಜ್ಞಾತ ಅಖಿಲದ ಜ್ಞಾನೀ ವಿಜ್ಞಾತ ಅಖಿಲದ ಜ್ಞಾನೀ ಶಿವತತ್ವವಿಶಾರದ ಹೀಗೆ ನಾನು ಹೇಳಿದಂತಹ ಮಾತನ್ನು ಕೇಳಿ ಹರಿಯು ಆಶ್ಚರ್ಯಗೊಂಡು ಇತ್ಯಕರಣ್ಯ ಮೇ ವಚಃ ನನ್ನ ಮಾತನ್ನ ಕೇಳಿ ಹೇ ಇತಿ ಆಕರ್ಣ್ಯ ಹರಿಹಿ ಹಿ ಮಾಂ ಪ್ರಾಹ ವಿಸ್ಮಿತ ಆಶ್ಚರ್ಯಗೊಂಡು ನನಗೆ ಹೇಳ್ತಾನೆ ವಿಜ್ಞಾತ ಅಖಿಲದ ಜ್ಞಾನಿ ತಿಳಿದವನಾಗಿ ಶಿವತತ್ವವಿಶಾರದ ಶಿವನ ಸ್ವರೂಪನೂ ತಿಳಿದವನು ಸರ್ವಜ್ಞನೂ ಆದಂತಾ ಅವನನ್ನು ಕುರಿತು ಅವನು ನನ್ನನ್ನು ಕುರಿತು ಹೀಗೆ ಹೇಳ್ತಾನೆ ಬ್ರಹ್ಮನನ್ನು ಕುರಿತು ವಿಷ್ಣುರ್ವಾಚ ಕಸ್ಮದ್ಧೇತೋರಿ ಮತಿವ ಜಾತಃ ಪಿತಾಹರ್ವ ವಿಚಾರ್ಯಸು ಧಿಯ ಬ್ರಹ್ಮನ್ ಸತ್ಯಂ ಹಿತವದ ಎಲೆ ಬ್ರಹ್ಮನೇ ನಿನಗೆ ಯಾಕೆ ಇಂತಹ ಬುದ್ಧಿ ಉಂಟಾಯಿತು ಇತಿ ಮತಿ ತವ ಜಾತಾ ಪಿತಾಮಹ ಅಯ್ಯ ಪಿತಾಮಹನೇ ತವ ಮತಿ ನಿನ್ನ ಮತಿ ಬುದ್ಧಿಯು ಕಸ್ಮದೇತೋ ಇತಿ ಜಾತಾ ಈ ರೀತಿಯಾಗಿ ನಿನ್ನ ಯಾವ ಕಾರಣಕ್ಕಾಗಿ ಆಯಿತು ನಿನ್ನ ಬುದ್ಧಿ ಸರ್ವ ವಿಚಾರ್ಯ ಸುಧಿಯಾ ಬ್ರಹ್ಮನ್ ಸತ್ಯಂ ಹಿ ತತ್ ಚೆನ್ನಾಗಿ ಆಲೋಚಿಸಿ ವಿಚಾರಿಸಿ ನಿಜವನ್ನು ನನಗೆ ಹೇಳು ಯಾಕೆ ಹೀಗೆ ಮಾಡಿದೆ ನೀನು ಅವನನ್ನು ಮೋಹಿಸಬೇಕು ಶಿವನನ್ನು ಸಂಮೋಹನಗೊಳಿಸಬೇಕು ಅಂತ ಯಾಕೆ ಹೊರಟೆ ಅಂತ ಕೇಳ್ತಾನೆ ಬ್ರಹ್ಮೋವಾಚ ಶೃಣು ತಾತ ಚರಿತ್ರವ ಮಾಯಾ ವಿಮೋಹಿನಿ ತದಧೀನ ಜಗತ್ಸರ್ವ ಸುಖದುಖಿ ತತ್ಪರಂ ಯಯ ಪ್ರೇಷಿತಶ್ಚಾಹಂ ಪಾಪಂಕರ್ತು ಸುಧ್ಯ ಆಸ ತೃಣು ದೇವೇಶ ವದಾ ತವಶಾಸನಾತ್ ಆಗ ಬ್ರಹ್ಮ ಹೇಳ್ತಾನೆ ಓ ಹರಿಯೇ ನಡೆದ ಸಮಾಚಾರವನ್ನು ಹೇಳ್ತೇನೆ ಕೇಳು ನಿನ್ನ ಮಾಯು ಜಗತ್ತಿಗೇ ಮೋಹನುಂಟು ಮಾಡುವಂಥದ್ದು ಆ ವಿಷ್ಣು ಮಾಯ ಜಗತ್ತೆಲ್ಲವೂ ಸುಖ ದುಃಖಗಳನ್ನು ಅನುಭವಿಸುತ್ತದೆ ಆ ವಿಷ್ಣು ಮಾಹಿಯ ಪ್ರೇರಣೆಯಿಂದಲೇ ಅಂದರೆ ಆ ಜ್ಞಾನದಿಂದಲೇ ಶಿವನನ್ನು ಮೋಹಗೊಳಿಸತಕ್ಕಂತಹ ಪಾಪಕಾರ್ಯದಲ್ಲಿ ಉದ್ಯುಕ್ತನಾದೆ ನಿನ್ನ ಅನುಜ್ಞೆ ಆದರೆ ಅದರ ಸಮಾಚಾರವನ್ನು ವಿಸ್ತಾರವಾಗಿ ಹೇಳ್ತೇನೆ ಅಂತ ಹೇಳ್ತಾನೆ ಸೃಷ್ಟಿ ಪ್ರಾರಂಭ ಸಮಯ ದಶಪುತ್ರಯಜ್ಞರೇ ದಕ್ಷಾಧ್ಯ ವಾಗ್ಭವಾಪ್ಯತಿ ಸುಂದರೀ ಸೃಷ್ಟಿಯ ಪ್ರಾರಂಭದಲ್ಲಿ ದಕ್ಷಿಣೆಯ ಮೊದಲಾದ ಹತ್ತು ಜನ ಪುತ್ರರು ಓರ್ವ ಸುಂದರಿಯಾದ ಪುತ್ರಿಯುಧನಿಂದ ಜನಿಸಿದರು ಧರ್ಮೋ ವಕ್ಷ ಕಾಮೋ ಮನಸೋನ್ಯೋಪಿ ದೇಹತ ಜಾತಾಸ್ತತ್ರ ಸುತಾಂ ದೃಷ್ಟೋಭವದ್ ಹರೇ ಧರ್ಮಪುರುಷನು ನನ್ನ ಹೃದಯದಿಂದ ಜನಿಸಿದ ಮನ್ಮಥನು ಮನಸಿನಿಂದ ಆಮೇಲೆ ಇನ್ನು ಕೆಲವರು ನನ್ನ ಶರೀರದಿಂದ ಜನಿಸಿದ್ರು ಆಗ ಅತಿ ನನ್ನ ಸುತೆಯನ್ನು ನೋಡಿ ನನಗೇ ಮೋಹ ಉಂಟಾಯಿತು ಕೋ ದೃಷ್ಟ್ಯಾ ತಾಂ ಸಮಕ್ಷ ತವ ಮಾಯಾ ವಿಮೋಹಿತ ತತ್ಕ್ಷಣಾಧರ ಆಗತ್ಯ ಮಾಮ ಕಾಮದೃಷ್ಟಿಯಿಂದ ನನ್ನ ಸುತೆಯನ್ನು ನೋಡಿದೆ ಆ ಕೂಡಲೇ ಶಿವನು ಅಲ್ಲಿಗೆ ಬಂದು ನನ್ನ ಪುತ್ರರನ್ನು ನನ್ನನ್ನು ನಿಂದಿಸಿದ ಧಿಕ್ಕಂಕೃತವಾನ್ ಸರ್ವಾನ್ ನಿಜ ಮತ್ ಪರಂ ಪ್ರಭುಂ ಜ್ಞಾನಿ ನಂ ನಾಥ ಭೋಗಿಂ ವಿಜಿತೆಂದ್ರಿಯಂ ಆ ಶಿವನು ತಾನೇ ಪರಮಾತ್ಮನೆಂದು ಜ್ಞಾನಿಯೆಂದು ಯೋಗಿಯೆಂದು ವಿರಕ್ತನೆಂದು ಜಿತೇಂದ್ರಿಯನೆಂದು ಹೆಮ್ಮೆ ಪಟ್ಟುಕೊಂಡು ನಮ್ಮೆಲ್ಲರನ್ನು ನಿಂದಿಸಿದ ಪುತ್ರೋ ಭೂತ್ ಮಮ ಹರೇ ಅನಿಂದಮಾಂಚ ಸಮುಃಖಂ ಮಹನ್ಮೇಹಿ ತದುಕ್ತಂತವ ಸನ್ನಿಧೌ ನನ್ನ ಪುತ್ರನಾಗಿದ್ದರೂ ಆ ಶಿವನು ನನ್ನನ್ನು ಆ ರೀತಿಯಾಗಿ ಇದು ಎದುರಿನಲ್ಲಿ ನಿಂದಿಸಿದ್ದಾನೆ ಅದು ನನ್ನ ಪುತ್ರ ಅಂತ ಹೇಳ್ತಾನೆ ಬ್ರಹ್ಮ ಬ್ರಹ್ಮನ ಹಣೆಯಿಂದ ಮಹೇಶ್ವರ ಸಂಭವಿಸಿದ ಅಂತೇಳಿ ಅವನು ಭಾವಿಸಿದ್ದಾನೆ ಅದು ಇನ್ನೊಂದು ರೂಪ ಲಯಕರ್ತೃವಾದಂತಹ ಮಹೇಶ್ವರನ ರೂಪ ಬ್ರಹ್ಮನ ಹಣೆಯಿಂದ ಉಂಟಾಯಿತು ರುದ್ರ ಆದರೆ ಇದಕ್ಕೂ ಮೂಲವಾದ ಪರಮೇಶ್ವರ ರೂಪ ಅದು ಅವನ ಮೂಲ ಸ್ವರೂಪ ಅದನ್ನು ಬ್ರಹ್ಮ ತಿಳಿಯದಾದ ಯಾಕೆಂದರೆ ಬ್ರಹ್ಮನಿಗೆ ಗೊತ್ತಾದದೆ ವಿಷ್ಣುವಿನ ನಾಭಿಕಮಲಿಂದ ಹುಟ್ಟಿದ ಮೇಲೆ ಶಿವ ಪ್ರಕಟಪಡಿಸಿದ್ದು ಬ್ರಹ್ಮನನ್ನು ವಿಷ್ಣುವಿನ ನಾಭಿಕಮಲದ ಮೂಲಕ ಹೊರಬರುವಾಗಿ ಪ್ರಕಟಪಡಿಸಿದ್ದು ಮೊದಲು ಶಿವನಿಂದ ಉತ್ಪತ್ತಿಯಾಗಿ ವಿಷ್ಣುವಿನ ಉದರವನ್ನು ಸೇರಿ ಅಲ್ಲಿಂದ ಪ್ರಕಟಗೊಂಡದ್ದು ಹಾಗಾಗಿ ಇವನು ಏನು ಅಂದ್ಕೊಂಡ ವಿಷ್ಣುವೆ ತನ್ನ ತಂದೆ ಅಂತೇಳಿ ಅಂದ್ಕೊಂಡ ಆ ರುದ್ರನನ್ನು ಅಥವಾ ಆ ಮಹ ಕಾಣಲಿಲ್ಲ ಬ್ರಹ್ಮ ಆಮೇಲೆ ತನ್ನ ಹಣೆಯಿಂದ ಭೃಕುಟಿಯಿಂದ ತನ್ನ ಯಾವುದು ಆ ಒಂದು ಕೋಪ ಏನಿದೆ ಅದರಿಂದ ಹುಟ್ಟಿದಂತಹ ಒಂದು ಕೋಪದ ಅಂಶದಿಂದ ಹುಟ್ಟಿದಂಥವು ರುದ್ರ ನನ್ನಿಂದಲೇ ಹುಟ್ಟಿದವೋ ಅವನು ನನಗೆ ಬುದ್ಧಿವಾದ ಹೇಳ್ತಾನೆ ಅಲ್ಲ ಎಲ್ಲರೂ ಇದರಿಂದ ನನ್ನ ನಿಂದಿಸಿದ್ದಾನೆ ಆದ ಕಾರಣ ನನಗೆ ತುಂಬ ದುಃಖವಾಗಿದೆ ಇದನ್ನು ನಿನ್ನ ಸನ್ನಿಧಿಯಲ್ಲಿ ಈಗ ಅರುಹಿದ್ದೇನೆ ಅಂತ ಹೇಳ್ತಾನೆ ಗೃಹಣೀಯ ದ್ಯಧಿಪತ್ನೀಂ ಸ್ಯಾಮ್ ಸುಖಿ ನಷ್ಟ ನಷ್ಟ ದುಃಖಧೀಹಿ ಏತದರ್ಥಂ ಸಮಾಜಾತ ಶರಣಂತವ ಕೇಶವ ಆ ಶಿವನು ಪತ್ನಿಯನ್ನು ಪರಿಗ್ರಹಿಸಿ ನಾನು ದುಃಖವಿಲ್ಲದೆ ಸುಖಿ ಆಗ್ತೇನೆ ಯಾಕಂದರೆ ಅವನೇ ಮೋಹಗೊಂಡ್ರೆ ಸ್ತ್ರೀಯಲ್ಲಿ ಆಗ ಸರಿಯಾಯಿತು ನನ್ನನ್ನು ದೂಷಿಸಿದ್ದಕ್ಕೆ ಆಮೇಲೆ ನಾನು ಹೇಳ್ಬೋದಲ್ಲ ಅವನನ್ನು ಎಲೆ ಏಕೇಶವನೇ ಇದಕ್ಕಾಗಿ ನೀ ಶರಣ ಹೊಂದಿದ್ದೇನೆ ಅಂತೇಳಿ ಹೇಳ್ತಾನೆ ಬ್ರಹ್ಮೋ ವಾಚ ಆಗ ಬ್ರಹ್ಮ ಈ ರೀತಿಯಾಗಿ ಹೇಳಿದಾಗ ಇತ್ಯಾಕ್ಯ ವಚೋಮೇಹಿ ಬ್ರಹ್ಮಣೋ ಮಧುಸೂದನ ವಿಹಸ್ಯ ಮಾಂ ಧೃತಪ್ರಾಹ ಹರ್ಷಯನ್ಭವಕಾರಕಂ ಹೀಗೆ ನನ್ನ ಮಾತನ್ನು ಕೇಳಿ ಮಧುಸೂದನ ನಕ್ಕು ನನಗೆ ಸಮಾಧಾನವನ್ನು ಮಾಡಲು ಹೀಗೆ ಹೇಳ್ತಾನೆ ವಿಷ್ಣುರುವಾಚ ವಿಧೇ ಶೃಣುಹಿ ಮದ್ವಾಕ್ಯಂ ಸರ್ವಂ ಭ್ರಮ ನಿವಾರಣೆ ಸರ್ವೇದಾಗಮಾಧೀನಾ ಸಮ್ಮತ ಪರಮಾರ್ಥತ ಬ್ರಹ್ಮನೇ ನಾನು ಹೇಳುವುದನ್ನು ಕೇಳು ಅದರಿಂದ ನಿನ್ನ ಭ್ರಾಂತಿಯೆಲ್ಲವೂ ತೊಲಗುವುದು ನಾನು ಹೇಳುವ ವಿಷಯವು ವೇದ ಮತ್ತು ಆಗಮಗಳಲ್ಲಿ ಪರಮಾರ್ಥವನ್ನು ನಿರೂಪಿಸಲ್ಪಟ್ಟಿದೆ ಮಹಾಮೂಢಮತಿಾಧ್ಯ ಸಂಜಾತಿಸಿ ಕಥಂ ವಿಧೇ ವೇದಭಕ್ತಿಲೋಕರ್ತ ಎಲೆ ವಿಧಿಯೇ ನಿನಗಿಷ್ಟು ತಿಳುವಳಿಕೆಯು ಇಲ್ಲದೆ ಹೋಯ್ತೆ ವೇದವನ್ನು ತಿಳಿದೋನು ಮತ್ತು ಸಕಲ ಜಗತ್ತು ಸೃಷ್ಟಿಸುವನ್ನು ಆದ ನಿನಗೆ ಇಂತಹ ಕೆಟ್ಟಬು ಹೇಗೆ ಉಂಟಾಯಿತು ಜಡತಾನ್ ತ್ಯಜ ಮಂದರುೇ ದೃಶೀ ಮತಿ ಕಂ ಬ್ರವನ್ಯಿಲ ವೇದ ಸ್ತು ತತ್ಸ್ಮರದ ಧೆಯ ಎಲೆ ಮೂಢನೆ ಇವಿಕವನ್ನು ತ್ಯಜಿಸು ಇಂತಹ ದುರ್ಬುದ್ಧಿಯನ್ನು ಮಾಡಬೇಡ ಎಲ್ಲ ವೇದಗಳು ಯಾವ ಪರವಸ್ತು ಪರವಸ್ತುವನ್ನು ನಿರೂಪಿಸ್ತವೋ ಆ ವಸ್ತುವನ್ನು ಸ್ಮರಿಸುತ್ತಾ ಅದನ್ನು ಸ್ತುತಿಸು ರುದ್ರಂಜಾನ ಸಿ ದುರ್ಬುದ್ಧೇ ಸ್ವಸುತ ಪರಮೇಶ್ವರಂ ವೇದಭಕ್ತಾಪಿ ವಿಜ್ಞಾನಂ ವಿಸ್ಮೃತಂ ವಿಧೇ ಎರೇ ಕೆಟ್ಟ ಬುದ್ಧಿಯವನೇ ಪರಮಾತ್ಮನಾದ ರುದ್ರನನ್ನು ನಿನ್ನ ಪುತ್ರನ ತಪ್ಪಾಗಿ ತಿಳಿದೆಯಲ್ಲ ಪುತ್ರ ಅಂಥೇಳಿ ಅವನೇ ಪರಮಾತ್ಮನೆಂದು ನಿನಗೆ ತಿಳಿಯಲಿಲ್ವೇ ವೇದವನ್ನು ದುಡಿದವನಾದರೂ ಆ ಜ್ಞಾನವನ್ನೆಲ್ಲ ನೀನು ಶಂಕರಂ ಶಂಕರ ಮತ್ವಾ ದ್ರೋಹಂ ಕರೋಷಿ ಹಿ ಸುಬುರ್ವಿಗತ ತೇದ್ಯ ತೇ ಅದ್ಯ ಆವಿರ್ಭೂತ ಕುಮತಿಸ್ತ್ವಿಹ ಸುಬುರ್ವಿಗತ ತೇದ್ಯವಿರ್ಭೂತ ಕುಮತಿಸ್ತ್ವಿಹ ಶಂಕರನು ಸುರಸಾಮಾನ್ಯ ಅಂಥೇಳಿ ತಿಳಿದು ತುಂಬ ದ್ರೋಹವನ್ನು ಮಾಡಿದೆಯಾ ನೀನು ನಿನಗೆ ಒಳ್ಳೆಯ ಬುದ್ಧಿಯು ನಷ್ಟವಾಗಿ ದುರ್ಬುದ್ಧಿ ಉಂಟಾಗಿದೆ ವಿಗತ ತೇ ಅದ್ಯ ಆವಿರ್ಭೂತ ಕುಮತಿ ಇಹ ತತ್ವಸಿಂತಮಾಖ್ಯಾತಂ ಶೃಣು ಸದ್ಬುದ್ಧಿಮಾವಹ ಯಥಾರ್ಥಂ ನಿಗಮಾಖ್ಯಾತಂ ನಿರ್ಣೀಯ ಭವಕಾರಕಂ ಸಕಲ ದರ್ಶನಗಳಲ್ಲಿರುವ ಸಿದ್ಧಾಂತವನ್ನು ಹೇಳ್ತೇನೆ ಕೇಳು ಒಳ್ಳೆಯ ಬುದ್ಧಿಯನ್ನು ಪಡಿ ನಿಜವಾಗಿ ಜಗತ್ತಿಗೆ ಕರ್ತೃ ಯಾರೊಮ್ಮೆ ಅಂತ ತಿಳಿದುಕೋ वकर्ता हि भर्ता हर्ता परात्पर पर परा ब्रह्म परेश निर्गुण निच्यो निर्विकार परमावच्युत अनंत अनो अंतरस्वामी व्यापक परमेशर हो सृष्टिस्थितनानाशा कर्ता त्रिगुण्भा विभु ब्रह्म विष्णु शाख्यो रजसत्वत पर ಆ ಶಿವನೇ ಎಲ್ಲವನ್ನು ಸೃಷ್ಟಿಸುವನು ರಕ್ಷಿಸುವ ಮತ್ತು ಸಂವರಿಸುವನು ಸರ್ವೋತ್ಕೃಷ್ಟನು ಪರಬ್ರಹ್ಮನು ಪರಮೇಶ್ವರನು ಯಾವ ಗುಣಗಳೂ ಇಲ್ಲದ ಶುದ್ಧ ಬ್ರಹ್ಮಸ್ವರೂಪನು ನಿತ್ಯನು ಇಂದ್ರಿಯಗಳಿಂದ ತಿಳಿಯಲು ಅಶಕ್ತನು ಉತ್ಪತ್ತಿಯೇ ಬದಲಾದ ವಿಕಾರಗಳಿಲ್ಲದವನು ಷಡ್ಭಾವ ವಿಕಾರಗಳನ್ನು ಹೊಂದದಿರತಕ್ಕಂಥವನು ಪರಮಾತ್ಮನು ಪರ ಭೇದವಿಲ್ಲದವನು ಜೀವ ಅಭಿನ್ನ ಬ್ರಹ್ಮಸ್ವರೂಪನು ನಾಶವಿಲ್ಲದವನು ಕೊನೆಯಿಲ್ಲದವನು ಸರ್ವ ಸಕಲ ಜೀವಾಂತರ್ಗತನಾಗಿರ್ತಕ್ಕಂಥವನು ಜಗತ್ತಿಗೆ ಒಡೆಯನು ಜಗತ್ತನ್ನು ವ್ಯಾಪಿಸಿರತಕ್ಕಂಥವನು ಮಾಯೆಯ ಸತ್ವ ರಜಸ್ತಮಸ್ಸುಗಳೆಂಬಂತಹ ಗುಣಗಳ ನಿಮಿತ್ತವಾಗಿ ಬ್ರಹ್ಮ ವಿಷ್ಣು ರುದ್ರ ಎಂಬ ಈ ಮೂರು ರೂಪಗಳನ್ನು ಧರಿಸಿ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ನಾಶಗಳನ್ನು ಮಾಡುವವನು ಕೂಡ ಆದರೆ ವಸ್ತುತಃ ಆ ಸತ್ವ ರಜಸ್ತಮೋ ಗುಣಗಳ ಸಂಬಂಧವಿಲ್ಲದವನು ಆ ಗುಣಗಳ ಸಾಮ್ಯಾವಸ್ಥೆಯಾದ ಪ್ರಕೃತಿಯ ಸಂಬಂಧವಿಲ್ಲದವನೂ ಆಗಿದ್ದಾನೆ ಅಂತೇಳಿ ಹೇಳ್ತಾನೆ ಬೋಧಿಸ್ತಾನೆ ನೆನಪಿಸ್ತಾನೆ ವಿಷ್ಣು ಮಾಯಿನ್ನೋ ನಿರೀಹ್ಚ ಮಾಯೀ ನಿರೀಹ್ಚಾ ಮಾಯೀ ವಿಶಾರದ ಸಗುಣೋಪ ಸ್ವತಂತ್ರ ನಿಜಾನಂದೋವಿಕಲ್ಪಕ ಆತ್ಮೋ ನಿರ್ದ್ವಂದ್ವೋ ಭಕ್ತೀನಸ್ಸು ವಿಗ್ರಹ ಯೋಗಿ ಯೋಗರತೋ ನಿತ್ಯ ಮಾರ್ಗ ಪ್ರದರ್ಶನ ಗರ್ವಾಪಾರಿ ಲೋಕೇಶಸರ್ವದಾ ದೀನವತ್ಸಲ ಏತಾದೃಶೋ ಯ ಸ್ವಾಮಿ ಸ್ವಪುತ್ರಂ ಮನ್ಯಸೇಹಿತ ಮಾಯಾಮಯವಾದ ಸ್ವರೂಪವುಳ್ಳವನಲ್ಲ ಅಂದರೆ ಪರಮಾರ್ಥವಾದ ಸ್ವರೂಪವುಳ್ಳವನು ನಿಸ್ಪೃಹನು ನಿತ್ಯತೃಪ್ತನು ಮಾಯೆಯ ಸಂಬಂಧವಿಲ್ಲದವನು ಆದರೂ ಮಾಯಾಮಯವಾದ ಅನೇಕ ಅದ್ಭುತ ಘಟನೆಗಳನ್ನು ಪ್ರದರ್ಶಿಸ ಪ್ರದರ್ಶಿಸತಕ್ಕಂಥವನು ಅನಂತ ಗುಣಗಳುಳ್ಳವಂತೆ ತೋರುವವನು ಸ್ವತಂತ್ರನು ಅನಂತ ಗುಣಗಳು ಇರುವವನಲ್ಲ ಗುಣಾತೀತನು ಆದರೂ ಇರುವವನಂತೆ ತೋರುವವನು ಸ್ವತಂತ್ರನು ಆನಂದ ಸ್ವರೂಪನು ಅಸತ್ಯವಾದ ಸ್ವರೂಪ ಇಲ್ಲದವನು ತನ್ನ ಸ್ವರೂಪದಲ್ಲಿಯೇ ವಿಹರಿಸುವವನು ಸುಖ ದುಃಖ ಶೀತೋಷ್ಣ ಮೊದಲಾದ ದ್ವಂದ್ವಗಳಿಲ್ಲದವನು ಸದಾ ಸುಖ ಸ್ವರೂಪನು ಭಕ್ತಾಧೀನನು ಸುಂದರವಾದ ವಿಗ್ರಹವುಳ್ಳವನು ತಂದರೆ ನಿಜ ಭಕ್ತರಿಗೆ ಒಲಿಯುವವನು ಭಕ್ತಾಧೀನ ಅಂತೇಳಿದರೆ ಸುಂದರವಾದ ಆಕಾರವಾದಲ್ಲಿ ತೋರಿಕೊಳ್ಳುವವನು ಯೋಗಿಯಾಗಿ ಯೋಗಾಭ್ಯಾಸವನ್ನು ಮಾಡುವವನು ಗರ್ವವನ್ನು ಹೋಗಲಾಡಿಸುವನು ಜಗದೊಡೆಯನ್ನು ದುಃಖಿತರಲ್ಲಿ ಸದಾ ಕರುಣೆಯುಳ್ಳುವನು ಆದಂತಹ ಇಂತಹ ಶಿವನನ್ನು ನೀನು ನಿನ್ನ ಸಾಮಾನ್ಯ ಮಗ ಅಂತೇಳಿ ತಿಳ್ಕೊಂಡಿಯಲ್ಲ ಈ ದೃಶ್ಯ ತ್ಯಜ ಕುಜ್ಞಾನಂ ಶರಣಂ ವ್ರಜತಸ್ಯವೈ ಭಜ ಸರ್ವಾತ್ಮನಃ ಶಂಭುಸಂತುಷ್ಟ್ಯತಿ ಈ ಕೆಟ್ಟ ಬುದ್ಧಿಯನ್ನು ತ್ಯಜಿಸು ಆ ಶಿವನನ್ನು ಶರಣು ಹೊಂದು ಸರ್ವ ಅವನನ್ನು ಭಜಿಸು ಅವನು ಸಂತುಷ್ಟನಾಗಿ ನಿನಗೆ ಸುಖವನ್ನು ಅನುಗ್ರಹಿಸ್ತಾನೆ ಅಂತೇಳಿ ವಿಷ್ಣು ಹೇಳ್ತಾನೆ ಗೃಹಣೀಯ ಶಂಕರಃ ವಿಚಾರೋ ಹೃದಯ ಚೇತ್ತವ ಶಿವಶ್ಯ ಸುತಪ ಕುರು ಬ್ರಹ್ಮನ್ ಶಿವಂ ಸ್ಮರನ್ ಶಂಕರನ್ನು ಪತ್ನಿಯನ್ನು ಪರಿಗ್ರಹಿಸಲೇಬೇಕೆಂಬ ಬಯಕೆಯು ನಿನಗಿದ್ರೆ ಶಿವ ಎಂದರೆ ಶಕ್ತಿದೇವಿಯನ್ನು ಕುರಿತು ಶಿವನನ್ನು ಸ್ಮರಿಸುತ್ತ ತಪಸ್ಸನ್ನು ಮಾಡು ಗುರುಧ್ಯಾನ ಶಿವಾಜಂ ಕಾಮ ತಂ ಹೃತಿ ಸಾತ್ ಪ್ರಸನ್ನ ದೇವೇಶಿ ಸರ್ವಂ ಕಾರ್ಯಂಕರಿಷ್ಯತಿ ನಿನ್ನ ಬಯಕೆಯನ್ನು ಉದ್ದೇಶಿಸಿ ಆ ಶಿವಶಕ್ತಿಯನ್ನು ಧ್ಯಾನ ಮಾಡುವವನಾಗೂ ದೇವತೆಗಳಿಗೆ ಓಡೆಯಳಾದಂತಹ ದೇವಿಯು ಪ್ರಸನ್ನಳಾದರೆ ಎಲ್ಲ ಕಾರ್ಯವನ್ನು ನೆರವೇರಿಸ್ತಾಳೆ ಕೃತ್ ಅವತಾರಂ ಸಗುಣ ಯದಿ ಸ್ಯಾನ್ ಮಾನುಷಿ ಶಿವ ಕಸ್ಯನ ಯಾ ಲೋಕೆ ಸಾ ತತ್ ಪತ್ನೀ ಆ ದೇವಿಯು ಸಗಣುವಾದ ರೂಪವನ್ನು ಧರಿಸಿ ಲೋಕದಲ್ಲಿ ಯಾವ ಯಾವನ ಪುತ್ರಿಯಾಗಿ ಅವತರಿಸಿದರೆ ಅವಳು ಶಿವನ ಪತ್ನಿಯಾಗಬಹುದು ಅದನ್ನು ಯೋಚಿಸು ದಕ್ಷಜ್ಞಾಪಯ ಬ್ರಹ್ಮನ್ ತಪಕುರ್ಯಾ ಪ್ರಯತ್ನತಃ ತಾಂ ಉತ್ಪಾದಯಿತು ಶಿವಾರ್ಥಂ ಭಕ್ತಿ ಸ್ವತಃ ಎಲೆ ಬ್ರಹ್ಮನೇ ದಕ್ಷ ಬ್ರಹ್ಮನಿಗೆ ಅರ್ಪಣೆ ಮಾಡು ಅವನು ದೇವಿಯನ್ನು ಕುರಿತ ಕುರಿತು ಭಕ್ತಿ ತಪಸ್ಸು ಮಾಡಿ ಅವಳು ಆ ದೇವಿಯು ಶಿವನ ಪತ್ನಿಯಾಗಿ ಅವತರಿಸುವಂತೆ ಮಾಡಲಿ ಭಕ್ತಾದಿಹೀನೌ ಚತೌ ತಾತ ಸುವಿಜ್ಞೇಯೌ ಶಿವ ಶಿವೌ ಸ್ವೇಚ್ಛೆಯಾ ಸಗುಣ ಜಾತೋ ಪರಬ್ರಹ್ಮ ಸ್ವರೂಪಿಣ ಪರಬ್ರಹ್ಮ ಸ್ವರೂಪಿಗಳಾದ ಶಿವ ಮತ್ತು ದೇವಿಯರು ಭಕ್ತ ತಮ್ಮ ಇಚ್ಛೆಯಿಂದಲೇ ಭಕ್ತರು ಇಷ್ಟಪೂರ್ತಿಯಾಗಿ ಸಗುಣವಾದ ರೂಪವನ್ನು ಧರಿಸುವರು ಅಂತೇಳಿ ನಿನಗೆ ನನಗೆ ಅವನು ಹಿತೋಪದೇಶವನ್ನು ಮಾಡಿದ ಬ್ರಹ್ಮನಿಗೆ ವಿಷ್ಣು ಉಪದೇಶ ಮಾಡಿದ ಬ್ರಹ್ಮೋವಾ ತತ್ಕ್ಷಣ ಮೇಷ ಶಿವಂ ಸ್ಮಾರಸ ಪ್ರಭುಂ ಕೃಪೆಯ ತಸ ಸಂಪ್ಯ ಜ್ಞಾನಮೋಚೆ ಚ ಮಾಂತ ಹೀಗೆ ಹೇಳಿ ಮೇಷ ಮಾ ತಾಯಿ ಅಮ್ಮ ಅಂದರೆ ಲಕ್ಷ್ಮೀ ಮಾ ರಮಣ ಮೇಷ ಅಂದರೆ ಶಾ ಅಂದರೆ ಇಲ್ಲಿ ಶಂಕಷ ಇದು ಪಠ್ಯಶಾ ಅಲ್ಲ ಮೇಷ ಅಂದರೆ ಮಾ ಈಶ ಮೇಷ ಲಕ್ಷ್ಮೀಪತಿ ಅಂತೇಳಿ ಪಠ್ಯಶಾಧ್ರಮೇಶ ಅದು ಬೇರೆ ಆಡು ಅಂತಹ ರಮಾಪತಿಯು ತನ್ನ ಪ್ರಭುವಾದ ಶಿವನನ್ನು ಸ್ಮರಿಸಿದ ಬಳಿಕ ಶಿವನ ಅನುಗ್ರಹದಿಂದ ಉತ್ತಮ ಜ್ಞಾನವನ್ನು ಪಡೆದು ನನ್ನನ್ನು ಕುರಿತು ಹೇಳ್ತಾನೆ ವಿಷ್ಣುರುಚ ವಿಧೇಸ್ಮರ ಪುರೋಕ್ತ ಯಂಕರೇಣ ಹಿ ಪ್ರಾರ್ಥಿತ ಯವಾಭ್ಯಂ ಉತ್ಪನ್ನಭ್ಯಾ ತೈ ವಿಧಿಯೇ ಹಿಂದೆ ನಾವೀರುವರು ಆ ಶಿವನ ಇಚ್ಛೆಯಿಂದ ಜನಿಸಿ ಅವನನ್ನು ನಾವು ಪ್ರಾರ್ಥಿಸಲು ಯಾವ ಮಾತ್ರ ನಮಗೆ ಹೇಳಿದ್ದಾನೋ ಅದನ್ನು ಈಗ ಸ್ಮರಣೆ ಮಾಡು ನೆನಪಿಸ್ಕೋ ವಿಸ್ಮೃತಂತವ ತತ್ಸರ್ವಂ ಧನ್ಯಯಾ ಶಾಂಭವೀಪರ ತಯಾ ಸಮೋಹಿತ ಸರ್ವಂ ದುರ್ವಿಜ್ಞೇಯ ಶಿವಂ ವಿನಾ ಆದರೆ ನೀನು ಅದೆಲ್ಲವನ್ನು ಆ ಶಿವಶಕ್ತಿಯ ಮಹಿಮೆಯಿಂದ ಮರೆತು ಬಿಟ್ಟಿದ್ದೀಯಾ ಆ ದೇವಿಯು ಸರ್ವೋತ್ಕೃಷ್ಟರು ಅವಳಿಂದಲೇ ಈ ಜಗತ್ತೆಲ್ಲೂ ಮೋಹಗೊಳಿಸಲ್ಪಟ್ಟಿರುವುದು ಶಿವನು ಹೊರತು ಆ ದೇವಿಯ ನಿನ್ಯಾರು ತಿಳಿಯಲಾರರು ಯಿ ಸಗುಣೋ ಜಾತಸ್ವೆಚ್ಛೆಯ ನಿರ್ಗುಣ ಶಿವ ಮಾವುತ್ಪಾದ್ಯ ತತಸ್ವಾಂಚ ಸ್ವಶಕ್ತ ಸ್ವವಿಹಾರ ಉಪಾಧಿಶ್ವಾಂ ಶಂಭು ಸೃಷ್ಟಿ ಕಾರ್ಯಂತ್ ಪ್ರಭು ತತ್ಪಾಲ ಸೋಮಶ್ರೂತಿಕರೋ ವ್ಯಯೋ ಎಲೆ ಬ್ರಹ್ಮನೇ ಯಾವಾಗ ನಿರ್ಗುಣನಾದ ಶಿವನು ತನ್ನ ಇಚ್ಛೆಯಿಂದ ಸಗುಣಸ್ವರೂಪ ಈಶ್ವರ ರೂಪವನ್ನು ಧರಿಸಿದನು ಆಗ ಆ ಈಶ್ವರನು ನನ್ನನ್ನು ನಿನ್ನನ್ನು ತನ್ನ ಶಕ್ತಿಯಿಂದ ಸೃಷ್ಟಿಸಿದ ಬಳಿಕ ನಿನಗೆ ಸೃಷ್ಟಿಕ್ರಮವನ್ನು ಉಪದೇಶಿಸಿದ ನನಗೆ ಜಗತ್ತನ್ನು ಪಾಲಿಸುವಿಕೆಯನ್ನು ಉಪದೇಶಿಸಿದ ಹೀಗೆ ಆ ಶಿವನೇ ಜಗತ್ಕರ್ತರು ತದಾ ವಾಮ ವೇಷ್ಮ ಸಂಪ್ರಾಪ್ತೌ ಸಾಲೀ ನತಮಸ್ತೌ ಸರ್ವೇಶಾವತಾರಿ ಗುಣರೂಪಧೃಕ್ ಆವಾಗ ನಾವು ಆ ಪರಮೇಶ್ವರನ ಬೆಳಗ್ಗೆ ಬಂದು ತಲೆಯನ್ನು ಬಗ್ಗಿಸಿ ಕೈ ಮುಗಿಕೊಂಡು ನಿಂತು ಪರಮೇಶ್ವರ ನೀನೂ ಸಹ ಗುಣರೂಗಳನ್ನು ಧರಿಸಿ ಅವತಾರವನ್ನು ಮಾಡಿ ಲೋಕೋದ್ಧಾರ ಮಾಡುವಂಥೇಳಿ ಪ್ರಾರ್ಥಿಸಿದೆವು ಇತ್ಯುಕ್ತಃಪ್ರಾಹಸ ಸ್ವಾಮಿ ವಿಹಸ್ಯಕರುಣಾನ್ವಿತಃ ದಿವಮುದ್ರೀಕ್ಷ್ಯ ಸುಪ್ರೀತ್ಯ ನಾನಾ ಲೀಲಾ ವಿಷಾರದ ಹೀಗೆ ನಾವು ಪ್ರಾರ್ಥಿಸಲು ಆ ಕರುಣಾಮೂರ್ತಿಯು ಅನೇಕ ಮಾಯಾಲೀಲೆಗಳನ್ನು ಮಾಡಬಲ್ಲವನ್ನೂ ಆದಂತಹ ಪರಮೇಶ್ವರನು ಮೇಲೆ ನೋಡಿನಕ್ಕೂ ಆಕಾಶವನ್ನು ನೋಡಿನಕ್ಕೂ ಈ ರೀತಿಯಾಗಿ ಹೇಳಿದ ಮದ್ರೂಪಂ ಪರಮಂ ವಿಷ್ಣು ಶಂಗತೋ ವಿಧೇ ಪ್ರಕಟೀಭವಿತಾ ಲೋಕೆ ನಾಂನ ರುದ್ರಃ ಪ್ರಕೀರ್ತಿಧ ಎಲೇ ವಿಷ್ಣು ಈ ನನ್ನ ಸ್ವರೂಪವು ಬ್ರಹ್ಮನ ಶರೀರದಿಂದ ಸಗುಣವಾಗಿ ಅವತರಿಸುವುದು ಆ ರೂಪಕ್ಕೆ ರುದ್ರನೆಂದು ಹೆಸರು ಪೂರ್ಣರುಪಸ್ಸಮಯ ಪೂಜ್ಯ ಸದಾ ವಾಮ ಸರ್ವಕಾಮಕೃತ್ ದಯಕರ್ತ ಗುಣಾಧ್ಯಕ್ಷೋ ನಿರ್ವಿಶೇಷಸ್ಸು ಯೋಗಕೃತ್ ನನ್ನ ಪೂರ್ಣರೂಪದ ಆದಂತಹ ಆ ರುದ್ರನನ್ನು ಸದಾ ನೀವು ಪೂಜಿಸಬೇಕು ಅವನು ಸಕಲ ಕಾರ್ಯವನ್ನು ಮಾಡ್ತಾನೆ ಜಗತ್ತನ್ನು ಸಮ್ಮೋಲಿಸುವವನು ಗುಣಗಳಿಗೆ ಒಡೆಯನು ಅವ್ಯಕ್ತಬ್ರಹ್ಮಸ್ವರೂಪನು ಒಳ್ಳೆಯ ಘಟನೆಗಳನ್ನು ಮಾಡ್ತಾನೆ ತ್ರಿದೇವಾ ಅೇ ೂಪರ ಪೂರ್ಣೋ ವಿಶೇಷ ಉಮಾ ಅಪಿ ರುಪಿ ತ್ರಿಧಾಸುತೌ ತ್ರಿಮೂರ್ತಿಗಳು ನನ್ನ ಸ್ವರೂಪರೇ ಆದರೂ ರುದ್ರನು ನನ್ನ ಪೂರ್ಣವಾದ ಸ್ವರೂಪವುಳ್ಳವನು ದೇವಿ ಶಿವಶಕ್ತಿ ಅವಳಿಂದಲೂ ಮೂರು ಸಗುಣ ರೂಪಗಳು ಆಗ್ತವೆ ಲಕ್ಷ್ಮೀನಾಮ ಹರೇ ಪತ್ನಿ ಬ್ರಹ್ಮಪತ್ನಿ ಸರಸ್ವತೀ ಪೂರ್ಣರೂಪ ಸತೀ ನಾಮ ರುದ್ರಪತ್ನಿ ಭವಿಷ್ಯತಿ ಮೊದಲನೇ ರೂಪವಾದ ಲಕ್ಷ್ಮಿಯು ಹರಿಯ ಪತ್ನಿಯು ಎರಡನೇದಾದ ಸರಸ್ವತಿಯು ಬ್ರಹ್ಮಪತ್ನಿಯು ಮೂರನೇ ರೂಪವಾದ ಸತೀದೇವಿಯು ರುದ್ರಪತ್ನಿಯು ಈ ಮೂರು ರೂಪಗಳಲ್ಲಿ ಸತೀದೇವಿಯೇ ದೇವಿಯ ಪೂರ್ಣವಾದ ಸ್ವರೂಪವುಳ್ಳವಳು ವಿಷ್ಣುವಾಚ ಹಾಗಾಗಿ ನಾವು ಹೆಚ್ಚಾಗಿ ನೋಡ್ತೇವೆ ಜಗನ್ಮಾತೆ ಜಗಜ್ಜನನಿ ಅಂತೇಳಿದರೆ ಮಹಾಕಾಳಿ ಮಹಾಗೌರಿ ಪಾರ್ವತಿಗೆ ಹೆಚ್ಚಾಗಿ ಹೇಳ್ತೇವೆ ವಿಷ್ಣುವ ಚ ಇತ್ಯುಕ್ ಅಂತರ್ಹಿತೋ ಜಾತ ಕೃಪಾಂಕೃತ್ವಾ ಮಹೇಶ್ವರ ಅಭೂತಾಂ ಸುಖಿನಾ ವಾಂ ಸ್ವಸ್ವ ಕಾವ್ಯ ಸ್ವಸ್ವ ಕಾತ್ಯಪರಾಯಣ ವಿಷ್ಣು ಹೇಳ್ತಾನೆ ಹೀಗೆ ಪರಮೇಶ್ವರನು ನಮಗೆ ಹೇಳಿ ಅನುಗ್ರಹಿಸಿ ಅಲ್ಲಿ ಅಂತರ್ಧಾನ್ ಆದ ಬಳಿಕ ನಾವು ನಮ್ಮ ನಮ್ಮ ಕಾರ್ಯದಲ್ಲಿ ಆಸಕ್ತರಾದೆವು ಸಮಯ ಪ್ರಾಪ್ಯ ಶಸ್ತ್ರೀ ಕಾವಾವಾಂ ಆವಾಂ ಬ್ರಹ್ಮನ್ ಸಮಯಂ ಪ್ರಾಪ್ಯ ಸ ಆವಾಂ ಬ್ರಹ್ಮನ್ ಸಂಕರ ಅವತೀರ್ಣ ಸ್ವಯಂ ರುದ್ರನಾಮ ಕೈಲಾಸಶ್ರಯ ಬಳಿಕ ಕೆಲವು ಕಾಲದ ನಂತರ ನಾವು ಪತ್ನಿಯನ್ನು ಪರಿಗ್ರಹಿಸಿದೆವು ಆದರೆ ಪರಮೇಶ್ವರನ ಪೂರ್ಣಾವತಾರಿಯು ಕೈಲಾಸವಾಧ ರುದ್ರನು ಪತ್ನಿಯನ್ನು ಪರಿಗ್ರಹಿಸಲಿಲ್ಲ ಅವರ್ಣ ಶಿವಾ ಸತೀ ನಾಮ ಪ್ರಜೇಶ್ವರ ತದುತ್ಪಾದನಹೇತುರ್ಹಿ ಕಾರ್ಯೋ ಯತ್ನೋತ ಏವೀ ಇತ್ಯುಕ್ತ ಅಂತರ್ದಧೆ ವಿಷ್ಣು ಕೃತ್ ಸಕರು ಪರಾಂ ಪ್ರಾಪ್ತುವಂ ಪ್ರಮೋದ ಚಾಥ ಹ್ಯ ಅಧಿಕಂ ಇನ್ನು ಮುಂದೆ ಶಿವಶಕ್ತಿಯು ಸತೀದೇವಿಯ ರೂಪದಿಂದ ಅವತರಿಸ್ತಾಳೆ ಅವಳ ಅವತಾರಕ್ಕಾಗಿ ನೀನು ಯತ್ನವನ್ನು ಮಾಡು ಅಂತೇಳಿ ವಿಷ್ಣು ಹೇಳಿ ನನ್ನನ್ನು ಅನುಗ್ರಹಿಸಿ ಅಂತರ್ಧಾನನಾದ ಬ್ರಹ್ಮನನ್ನು ಅನುಗ್ರಹಿಸಿ ಆಗ ನಾನು ಅಂದರೆ ಬ್ರಹ್ಮನು ದುಃಖವಿಲ್ಲದವನಾಗಿ ತುಂಬ ಹರ್ಷಗೊಂಡೆ ಅಂತೇಳಿ ಬ್ರಹ್ಮ ಹೇಳ್ತಾನೆ ಇಷ್ಟ್ರೀ ಶಿವಮಹಾಪುರಾಣೇ ರುದ್ರಸಂಹಿತಾಂ ಸತೀಖಂಡೇ ದಶಮೋಧ್ಯಾ ಇಲ್ಲಿಗೆ ಶಿವಪುರಾಣದ ರುದ್ರಸಮಿತಿಯಲ್ಲಿನ ಸತೀಖಂಡದಲ್ಲಿ ವಿಷ್ಣುವಿನಿಂದ ಬ್ರಹ್ಮ ಮೋಹ ನಿವಾರಣೆ ಬ್ರಹ್ಮನ ಮೋಹ ನಿವಾರಣೆ ಅಂತಕ್ಕಂಥ ಅಧ್ಯಾಯ ಮುಗಿಯಿತು ಇನ್ನು ಅಧ್ಯಾಯನ ಮುಂದಿನ ದಿವಸ ನೋಡೋಣ ಹರೇ ರಾಮ ಓಂ ದತ್ತ್ಸತ್ ಶಿವಾರ್ಪಣಮಸ್ತು ಓಂ ದತ್ತ್ಸತ್